ಎಸ್ವಿ ಪ್ರಭಾವತಿ ಅವರ ಪದ್ಯ ಬೋನ್ಸಾಯಿ ಗಿಡಗಳು ಎಲ್ಲ ಬೋನ್ಸಾಯಿ ಗಿಡಗಳು ತಲೆ ಎತ್ತಲಾರದೆ ರೆಂಬೆ ಕೊಂಬೆ ಕತ್ತರಿಸಿಕೊಂಡವು ಬೇರಿಳಿಸಲಾಗದೆ ಬೆತ್ತಲಾದವು ಬಯಲ ಬಿಟ್ಟು ಶೋಕೆಸ್ ಸೇರಿದುವು ಎಂಬ ಚಿಂತೆ ಬೇಡ ನಾವೆಲ್ಲರೂ ಬೋನ್ಸಾಯಿ ಗಿಡಗಳೇ ಹೀಗೆ ಯೋಚಿಸು ನಾಚಬೇಡ ಚಾಚಬೇಡ ನಿನ್ನ ಮೆದುಳಿನ ಕೈಯ ಎಲೆಲ್ಲೂ ನೀನು ಹೀಗಿರುವುದೇ ಚಂದ ಕಿರುಚ ನಾವು ಹೇಳಿದಂತೆ ಕೇಳಿದರೆ ನಿನಗೆ ಕುಶಾಲು ಇಲ್ಲದಿದ್ದರೆ ಹೃದಯಕ್ಕೆ ಶಸ್ತ್ರಚಿಕಿತ್ಸೆ ಮುರಿಯುತ್ತಾರೆ ಅಂತಃಕರಣದ ಆವರಣ ತುಂಬುತ್ತಾರೆ ವ್ಯವಹಾರದ ಹೂರಣ ಹೀಗೆ ಅತ್ರಿತ್ತ ನೋಡದವನೇ ಜಾಣ ಒಪ್ಪಿಸಿಕೊ ಅವರ ಕತ್ತರಿಗೆ ನಿನ್ನ ಪ್ರಾಣ ಛಂದಸ್ ಪದ್ಯ ಬರೀ ಬರದಷ್ಟೇ ಸಾಕು ಅಳಿಸಿ ಬರೆಯಬಡ ಹಲಗೆ ಬಳಪವ ಹಿಡಿಯದ ಅಗ್ಗಳಿಕೆ ನಮ್ಮದು ಮರೆಯಬೇಡ ಅವರಿದ್ದಾರಲ್ಲ ಕತ್ತರಿಸಲು ಅದರ ಆಳ ಅಗಲ ರೆಕ್ಕೆ ಪೊಕ್ಕ ಅಕ್ಕ ಪಕ್ಕ ನೋಡಿ ಗಿಡ ಬೆಳೆದಂತೆ ನೀನು ಬೆಳೆ ಮರದಂತೆ ಅಲ್ಲ ಅದಿಲ್ಲ ಇದಿಲ್ಲ ಉಪಮೆ ಪ್ರತಿಮೆ ರೂಪಕ ಬೋಗಳಬೇಡ ಬಾಲ ಬಿಚ್ಚಬೇಡ ಅದೇ ಜ್ಞಾನಪೀಠ ಕುವೆಂಪು ಕುಮಾರವ್ಯಾಸರ ನೋಡಬೇಡ ಅವರ ಕತ್ತರಿಗಿಂತ ಬೇಕೇ ವ್ಯಾಸವಾಲ್ಮೀಕಿ ಬೇಡ ಬೇಡ ನೀನು ಬರೆದದ್ದೇ ಮಹಾಕಾವ್ಯ ಯೋಚಿಸಲೇ ಬೇಡ ವೇದ ಉಪನಿಷತ್ತು ಪ್ರಶ್ನಿಸಲೇ ಬೇಡ ಹೊಸ ಅರ್ಥ ಹುಡುಕಬೇಡ ಬೆಳಕಿನಲ್ಲೂ ತಡಕಬೇಡ ವಿಮರ್ಶಕರು ಇಲ್ಲಿಲ್ಲ ಬೆದರಬೇಡ ಬಾಣ ಬತ್ತಳಿಕೆ ಹೊರಗಿಟ್ಟು ಬಂದಿದ್ದಾರೆ ಹೆದರಬೇಡ ಜಾತಿಗೆ ದುಡ್ಡಿಗೆ ಜಾತಿಗೆ ದುಡ್ಡಿಗೆ ಮಾರಿಕೊಂಡವರ ಕಳವಳವೇ ಬೇಡವೇ ಬೇಡ ಹಿಡಿಪೆನ್ನು ಗೀಚು ತೋಚಿದ್ದನ್ನು ಪ್ರಕಟಿಸಲು ಅವರಿದ್ದಾರಲ್ಲ ಪ್ರಶಸ್ತಿ ಕೊಡಿಸಲು ನಾವಿದ್ದೇವಲ್ಲ ಮಾರಿಕೊಡಲು ಗ್ರಂಥಾಲಯಗಳು ಇವೆಯಲ್ಲ ಓದುಗರಿಗೆ ಏನು ಬೇಕೋ ನಿಮಗೇಕೆ ಓದುಗರಿಗೆ ಏನು ಬೇಕೋ ನಿಮಗೇಕೆ ಆ ಗೋಜು ಬೇಡ ರೀತಿ ರಿವಾಜು ನಾವು ಕೊಟ್ಟಿದ್ದನ್ನೇ ಅವರು ಓದಬೇಕು ಅದೇ ಈ ಬೋನ್ಸಾಯಿ ಗಿಡದ ಜೋಕು